ಪತಿಯೊಡನೆ ಮನ ಬಂದ ತೆರದಲ್ಲಿ ರಮಿಸಿ ಮೋದಿಸಿ ಸುತರಪಡದೆ ಪಡೆದು ಇಳೆಯುಳು ಜಿತೇಂದ್ರಿಯಳೆಂದು ಕರೆಸುಗಳು ಕೃತಿಪತಿ ಕಥಾಮೃತ ಸುಭೋಜನ ರತ ಮಹಾತ್ಮರಿಗೆ ಇತರ ದೋಷ ಪ್ರತತಿಗಳು ಸಂಬಂಧಿಸುವುದೇನು ಅಚ್ಚುತನ ದಾಸರಿಗೆ ಪತಿವ್ರತ ಸ್ತ್ರೀಯ ದಾಂಪತ್ಯದಂತೆ ಹರಿಭಕ್ತರ ಬದುಕು ಪರಿಶುದ್ಧವಾಗಿ ಅಂತ ತಿಳಿಸ್ತಾರೆ ತನ್ನ ಪತಿಯ ಜೊತೆಗೆ ಮನಸ್ಸಿಗೆ ಬಂದಂತೆ ವಿಹಾರ ಮಾಡಿ ಆನಂದದಿಂದ ಮಕ್ಕಳನ್ನು ಪಡೆದ ಪತಿವ್ರತ ಸ್ತ್ರೀ ಅಂತ ಜಗತ್ತಿನಲ್ಲಿ ಮಾನ್ಯಳಾಗ್ತಾಳೆ ಕೃತಿಪತಿಯಾಗಿರುವಂತಹ ಪ್ರದ್ಯುಮ್ನರೂಪಿ ಪರಮಾತ್ಮನ ಕಥಾಮೃತ ಅನ್ನೋ ಭೋಜನದಲ್ಲಿ ನಿರತರಾದ ಮಹಾತ್ಮರಾಗಿರುವಂಥ ಅಚ್ಚುತನ ದಾಸರಿಗೆ ಇತರ ದೋಷಗಳ ಗುಂಪುಗಳು ಎಂದಿಗೂ ಕೂಡ ಸಂಬಂಧಿಸುವುದೇ ಇಲ್ಲ ಬ್ರಹ್ಮಾದಿಗಳಿಗೆ ಪಾಪಕರ್ಮದ ಲೇಪ ಇಲ್ಲ ಎಲ್ಲ ದೇವತೆಗಳು ಕೂಡ ಭಗವಂತನ ಆಜ್ಞೆಯಂತೆ ದೇವ ಮಾನವ ದಾನವ ಮೂರು ವಿಧ ಜೀವರೊಳಗಿದ್ದು ಪ್ರೇರಕರಾಗಿ ಇರ್ತಾರೆ ಅದನ್ನು ದೃಷ್ಟಾಂತದಿಂದ ಈ ಪದ್ಯದಲ್ಲಿ ಸಮರ್ಥನೆಯನ್ನು ಮಾಡ್ತಾರೆ ಒಬ್ಬ ಪಾತಿವೃತ್ಯ ಸ್ತ್ರೀ ತನ್ನ ಪತಿಯ ಜೊತೆಗೆ ಭೋಗ ಮಾಡಿ ಸಂತತಿಯನ್ನು ಪಡೆದರೂ ಕೂಡ ಅವಳ ಪಾತಿವೃತ್ಯಕ್ಕೆ ಕುಂದು ಅಥವಾ ದೋಷ ಅನ್ನೋದಿಲ್ಲ ಅದರಂತೆ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾಗಿರುವಂಥ ಭಗವಂತನ ಚಿಂತನೆಯಿಂದ ಹಸುರರ ಮೂಲಕ ಪಾಪಕರ್ಮ ಮಾಡಿಸುವ ಬ್ರಹ್ಮಾದಿಗಳಿಗೆ ಪಾಪಲೇಪ ಇಲ್ಲ ತನ್ನ ಪತಿಯನ ಹೊರತುಪಡಿಸಿ ಇತರರ ಜೊತೆಗೆ ಯಾರು ರಮಣ ಮಾಡ್ತಾಳೋ ಅಂತಹ ಸ್ತ್ರೀಗೆ ಪತಿವೃತ್ತಿಯ ಹಾನಿ ಅಥವಾ ದೋಷ ಅನ್ನೋದು ತಪ್ಪಿದ್ದಲ್ಲ ಅದರಂತೆ ಭಗವಂತನ ಸ್ವಾಮಿತ್ವದ ಅನುಸಂಧಾನ ಇಲ್ಲದೇ ಇದ್ದವರಿಗೆ ಕರ್ಮಲೇಪ ಅನ್ನೋದು ಇದ್ದೇ ಇರುತ್ತೆ ಅದನ್ನು ತಪ್ಪಿಸೋದಕ್ಕೆ ಸಾಧ್ಯ ಇಲ್ಲ ಇಲ್ಲಿ ಕೃತಿಪತಿ ಕಥಾಮೃತ ಸೃಷ್ಟಿಕಾರ್ಯ ಅನ್ನೋದು ಪ್ರದ್ಯುಮ್ನ ರೂಪದಿಂದ ಮಾಡುವಂಥದ್ದು ಆದ್ದರಿಂದ ಇಲ್ಲಿ ಸಂತತಿ ಪಡೆದ ನಿರೂಪಣೆ ಮಾಡ್ತಾ ಕೃತಿಪತಿಯಿಂದ ಭಗವಂತನ ಪ್ರದ್ಯುಮ್ನ ರೂಪವನ್ನು ತಿಳಿಸ್ತಾರೆ ಮಹಾಭಾರತದ ದೃಷ್ಟಾಂತವನ್ನು ತಿಳಿಸ್ತಾರೆ ಅರ್ಜುನ ಸುಭದ್ರೆ ದ್ರೌಪದಿ ದೇಹದಲ್ಲಿ ನೆಲೆಸಿರ್ತಕ್ಕಂಥ ಶಚಿದೇವಿ ಹಾಗೂ ಚಿತ್ರಾಂಗದ ಅಂಥ ಮೂರು ಜನ ಪತ್ನಿಯರನ್ನು ಹೊಂದಿದ್ರೂ ಕೂಡ ಉಲೂಪಿಯನ್ನು ನಾಗಕನ್ಯೆಯಲ್ಲಿ ಗರ್ಭಧಾನ ಮಾಡಿದ್ದರೂ ಪರಿಪೂರ್ಣ ಬ್ರಹ್ಮಚಾರಿಯ ಈ ರೀತಿಯಾಗಿ ಕರೆಸ್ಕೊಂಡಿರುವಂತಹ ಪ್ರಸಂಗ ಮಹಾಭಾರತ ತಿಳಿಸ್ತಾ ಇದೆ ಮಹಾಭಾರತ ತಾತ್ಪರ್ಯರ್ಣಯದಲ್ಲಿ ಕ್ಷತ್ರತೇಜ ಬ್ರಹ್ಮಚಾರಿ ಕೌಮಾರಾದಪಿ ಪಾಂಡವ ಅಂತ ತಿಳಿಸ್ತಾರೆ ಪತಿಯೊಡನೆ ಮನಬಂಧ ತರದಲ್ಲಿ ಪ್ರತಿ ದಿವಸದಲ್ಲಿ ರಮಿಸಿ ಮೋದಿಸಿ ಭಾಗವತ ತಿಳಿಸ್ತಾ ಇದೆ ಪತಿಯೊಳಗೆ ಭಗವಂತ ಇರ್ತಾನೆ ಎನ್ನುವ ಭಾವನೆಯಿಂದ ಪತಿವೃತ್ತಿಯ ಧರ್ಮವನ್ನು ಅನುಷ್ಠಾನ ಮಾಡುವಂಥ ಸ್ತ್ರೀ ಶ್ರೀದೇವಿ ಲಕ್ಷ್ಮೀದೇವಿ ಹರಿಯನ್ನು ಹೇಗೋ ಹಾಗೆ ಸೇವೆ ಮಾಡಿದ್ರೆ ಅವಳು ಭಗವಂತನ ವಿಶೇಷ ಸನ್ನಿಧಾನಯುಕ್ತನಾಗಿರುವಂತಹ ಪತಿಯೊಂದಿಗೆ ಭಗವಂತನ ಲೋಕದಲ್ಲಿ ಪತಿಯೊಂದಿಗೆ ವಿಹಾರವನ್ನು ಮಾಡ್ತಾಳೆ ಪರಮಾತ್ಮನ ಜೊತೆಗೆ ಶ್ರೀದೇವಿಯಂತೆ ತಾನು ಆನಂದವನ್ನು ಪಡ್ತಾಳೆ ಅಂತ ಸಪ್ತಮ ಸ್ಕಂದ ಭಾಗವತದಲ್ಲಿ ಸ್ತ್ರೀಧರ್ಮವನ್ನು ಹೇಳುವ ಪ್ರಸಂಗದಲ್ಲಿ ತಿಳಿಸ್ತಾರೆ ಯಾ ಪತಿಂ ಹರಿಭಾವೇನ ಭಜೇತ್ ಶ್ರೀರಿವ ತತ್ಪರ ಹರಿ ಆತ್ಮನ ಹರೇರ್ ಲೋಕೆ ಪತಿಯ ಶ್ರೀರಿವ ಮೋದತೆ ಅದರ ಅಂತರ್ಯವನ್ನು ಎಲ್ಲಿ ಹೇಳ್ತಿರೋದು ತನ್ನ ಪತಿಯೊಳಗೆ ಭಗವಂತನೆ ಅಂತರ್ಯಮಿತ್ವೇನ ಇದಾನೇನ ಭಾವನೆಯಿಂದ ಸ್ತ್ರೀ ಪತಿಯ ಜೊತೆಗೆ ರಮಣ ಮಾಡಿದರೂ ಕೂಡ ಅವಳಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ದೋಷ ಅಥವಾ ಕುಂದು ಅನ್ನೋದಿಲ್ಲ ದೃಷ್ಟಾಂತವನ್ನು ಕೊಡ್ತಾರೆ ಒಂದು ಸಂಜೆ ಕಶ್ಯಪ ಮಹರ್ಷಿಗಳು ಅಗ್ನಿಹೋತ್ರ ಮಾಡಿ ಧ್ಯಾನದಲ್ಲಿ ಕುಳಿತಿರುವಂಥ ಸಂದರ್ಭದಲ್ಲಿ ಪತ್ನಿ ದೀತಿದೇವಿ ಬಂದು ಪುತ್ರಭಿಕ್ಷೆಯನ್ನು ಅನುಗ್ರಹಶ್ರೀ ಅಂತ ಪ್ರಾರ್ಥನೆಯನ್ನು ಮಾಡ್ತಾಳೆ ಪೀಡಿಸ್ತಾಳೆ ಆಗ ಅವ್ರು ಹೇಳ್ತಾರೆ ಪತಿಯ ತ್ರಿವರ್ಗ ಸಂಪಾದನೆ ಧರ್ಮ ಅರ್ಥ ಕಾಮ ಸುಖ ಎಲ್ಲವೂ ಕೂಡ ಪತ್ನಿಯ ಅಧೀನ ಪತಿಯ ಇಂದ್ರಿಯ ಪ್ರಯತ್ನ ಯಶಸ್ವಿ ಆಗಬೇಕು ಅಂತಾದರೆ ಪತ್ನಿಯ ಸಹಾಯದ ಅವಶ್ಯಕತೆ ಅನ್ನೋದು ಅತ್ಯಂತ ಅವಶ್ಯಕ ಆದ್ದರಿಂದ ನಾನು ನಿನ್ನ ಅಪೇಕ್ಷೆಯನ್ನು ಪೂರೈಸದೇ ಇರಲಾರೆ ಆದರೆ ಇದು ಸಂಧ್ಯಾಕಾಲ ಗರ್ಭಧಾರಣೆಗೆ ನಿಷಿದ್ಧ ಕಾಲ ಸ್ವಲ್ಪ ತಾಳು ಈ ರೀತಿಯಾಗಿ ಹೇಳಿದಾಗ ಆ ದಿತಿ ಪತಿಯ ಮೇಲೆ ಭಾರೀ ಪೀಡೆಯನ್ನು ಕೊಟ್ಟು ಹೇಳ್ತಾಳ ಆಗ ಕಶ್ಯಪರು ಅವಳ ಸಂಗವನ್ನ ಮಾಡಿದರೂ ತೃಪ್ತಿಪಡಿಸಿದ್ರು ಸ್ವಲ್ಪವೂ ಕೋಪ ಮಾಡಿಕೊಳ್ಳಿಲ್ಲ ನಿಷಿದ್ಧ ಕಾಲದಲ್ಲಿ ಗರ್ಭವನ್ನು ಧಾರಣೆ ಮಾಡಿದ್ದರಿಂದ ಅವಳಲ್ಲಿ ಹಿರಣ್ಯಾಕ್ಷ ಹಿರಣ್ಯ ದುಷ್ಟಪುತ್ರರು ಜನಿಸಿದರು ಕೊನೆಗೆ ಪರಮಾತ್ಮನಿಂದಲೇ ಸಮೃದ್ಧರಾದರು ಇನ್ನೊಂದು ದೃಷ್ಟಾಂತವನ್ನು ತಿಳಿಸ್ತಾರೆ ಸ್ವಯಂಭೂಮನು ಮಹಾರಾಜನ ಕುಮಾರಿ ದೇವಹೂತಿ ಕರ್ದಮ ಮಹಾಮುನಿಯನ್ನು ಪ್ರೀತಿಸಿ ಆಗಿ ಬಹುಕಾಲ ಸೇವೆ ಮಾಡಿ ಸೊರಗಿ ಹೋಗ್ತಾಳೆ ಒಂದು ದಿನ ಮುನಿ ಒಲಿದಾಗ ಅವನ ಅಂಗಸಂಗವನ್ನು ಬೇಡಿದ್ಳು ಆ ಮುನಿಗಳು ತಪೋಬಲದಿಂದ ಆ ಪರ್ಣಕುಟಿಯರ ಏನಿತ್ತು ಅದೇ ಅರಮನೆಯಾಯಿತು ಸತಿಪತಿಗಳಿಬ್ಬರೂ ಕೂಡ ನವತಾರುಣ್ಯವನ್ನು ತುಂಬಿಕೊಂಡು ಒಂಬತ್ತು ಒಂಬತ್ತು ರೂಪವನ್ನು ಧರಿಸಿ ದಿವ್ಯ ವಿಮಾನವನ್ನು ಏರಿ ಆ ದೇವನಗರಿಯಲ್ಲಿರುವಂಥ ಉದ್ಯಾನಗಳಲ್ಲಿ ವಿಹಾರವನ್ನು ಮಾಡಿದರು ಒಂಬತ್ತು ಕನ್ಯಾಮಣಿಗಳಿಗೆ ಜನ್ಮವನ್ನು ಕೊಟ್ಟರು ಕೊನೆಯಲ್ಲಿ ಭಗವಂತನ ಅವತಾರವಾಗಿರುವಂತಹ ಕಪಿಲ ಮಹಾಮುನಿಗೆ ಜನ್ಮವನ್ನು ಕೊಟ್ಟರು ಇನ್ನೊಂದು ದೃಷ್ಟಾಂತವನ್ನು ತಿಳಿಸ್ತಾರೆ ಕಂಡು ಮಹಾಮುನಿ ದೇವೇಂದ್ರ ಕಳಿಸಿರುವಂಥ ಪ್ರಮ್ಲೋಚೆಯನ್ನು ಅಪ್ಸರಿಯ ರೂಪಕ್ಕೆ ಮರಳಾಗಿ ಬಹಳ ಕಾಲ ಹಗಲು ರಾತ್ರಿ ಅನ್ನೋದು ಸದಾ ಅವಳ ಜೊತೆಗೆ ವಿಹಾರವನ್ನು ಮಾಡ್ತಾಳ ಒಂದು ಸಂಜೆ ಮುನಿಗಳು ಗಡಿಬಿಡಿಯಿಂದ ಸಂಧ್ಯಾ ವಂದನೆಗೆ ಹೊರಟ ಸಂದರ್ಭ ಅಪ್ಸರ ಸ್ತ್ರೀ ಕೇಳ್ತಾಳೆ ಇದೀಗ ನಿನಗೆ ಸಂಜೆ ಆಗ್ತಾ ಇದೆಯಾ ಇಂದಿಗೆ ನನ್ನ ಒಡನಾಟದಲ್ಲಿ ಒಂಬೈನೂರ ವರ್ಷಗಳು ಕಳೆದುಹೋಯಿತು ಈ ರೀತಿಯಾಗಿ ಹೇಳಿದಾಗ ಮೂನಿಗೆ ಪಶ್ಚಾತ್ತಾಪ ಆಯಿತು ದಿಗ್ಭ್ರಮೆ ಆಯಿತು ಪಶ್ಚಾತ್ತಾಪದಿಂದ ಇನ್ನೂ ಹೆಚ್ಚು ತಪಶ್ಚರ್ಯೆಯನ್ನು ಮಾಡಿ ಬ್ರಹ್ಮಪಾರಸ್ತುತಿಯಿಂದ ದೋಷವನ್ನು ಕಳ್ಕೊಂಡ ತನ್ನ ತಪಸ್ಸನ್ನು ಹಾಳು ಮಾಡಿಲ್ಲ ಅಂತ ಅಪ್ಸರೆಯನ್ನು ಶಪಿಸಲಿಲ್ಲ ಅಪ್ಸರೆಯರು ಪತಿ ಇಲ್ಲದೇ ಇದ್ದವರಲ್ಲ ನಿಯತವಾಗಿ ಒಬ್ಬ ಪತಿ ಅಂತ ಅವರಿಗೆ ಇರೋದಿಲ್ಲ ಬಯಸಿ ಬಂದವರೆಲ್ಲ ಪತಿಗಳೇ ಅವರಲ್ಲೇ ಅಂತರ್ಯಾಮಿಯಾಗಿರೋ ಭಗವಂತನನ್ನು ಸೇವಿಸ್ತಾರೆ ಅಪ್ಸರಾಸ್ತ್ರೀಯರು ಹರಿಯಿಂದಲೇ ರತಿ ಸಂತತಿ ಎರಡನ್ನೂ ಪರಿ ಪಡೆಯುವಂಥವರು ಅಪ್ಸರಾಸ್ತ್ರೀಯರು ಇಂದ್ರಿಯ ತೃಪ್ತಿಗಾಗಿ ಪರಪುರುಷರನ್ನು ಎಂದೂ ಬಯಸೋದಿಲ್ಲ ಇಂದ್ರಿಯಗಳನ್ನು ಸ್ವಚ್ಛಂದ ಹರಿಯಲು ಬಿಡೋದಿಲ್ಲ ಆದರಿಂದ ಜಿತೇಂದ್ರಿಯರು ಅಂತಲೇ ಕರೆಸ್ಕೋತಾರೆ ಯೋಗಿನಿಯರು ಅಂತ ಕರೆಸ್ಕೋತಾರೆ ಬ್ರಹ್ಮವಾದಿನಿ ಅಂತ ಅವರಿಗೆ ಹೆಸರಿದೆ ಊರ್ವಶಿ ಒಬ್ಬ ಪ್ರಧಾನ ಅಪ್ಸರಾಸ್ತ್ರಿ ವೇದ ದ್ರಷ್ಟಾರರಾಗಿರ್ತಕ್ಕಂಥ ಋಷಿ ಅನ್ನಿಸ್ಕೋತಾಳೆ ರಾಜ ಪುರೂರವನ ಒಬ್ಬ ರಾಜರ್ಷಿ ಅವನಲ್ಲಿ ಊರ್ವಶಿ ಮನಸ್ಸನ್ನು ಇಟ್ಟು ಭೂಮಿಯಲ್ಲಿ ಐವತ್ತೊಂಬತ್ತು ವರ್ಷಗಳ ಕಾಲ ರಾಣಿಯಾಗಿ ಮರೀತಾಳೆ ಪತಿಯ ಜೊತೆಗೆ ಮನ ರಮಣ ಮಾಡ್ತಾಳೆ ರಾಜ ಅವಳ ಜೊತೆಗೆ ವಿಹಾರ ಮಾಡಿ ಹುಚ್ಚನಂತೆ ಆದ ದೇವಲೋಕದ ಅಪ್ಸರೆ ದೇವರಾಜನ ಅಪೇಕ್ಷೆಯಂತೆ ದೇವಲೋಕಕ್ಕೆ ಹೊರಟು ರಾಜ ಅವಳ ವಿರಹವನ್ನ ತಾಳ್ಲಿಕ್ಕಾಗದೆ ಹೋಗಬೇಡ ಅಂತ ಮತ್ತೆ ಮತ್ತೆ ಆ ಪ್ರಾರ್ಥನೆ ಮಾಡಿದ ಇಬ್ಬರ ಸಂವಾದ ವೇದದಲ್ಲಿಯೇ ಬರುವಂಥದ್ದು ಕೊನೆಗೆ ಅಪ್ಸರ ರಾಜನಿಂದ ಯಾಗ ಮಾಡಿಸಿ ಅದರ ಫಲವಾಗಿ ಆತನನ್ನು ತನ್ನ ಲೋಕಕ್ಕೆ ಕರೆಸ್ಕೊಂಡ್ಲೋದು ಹೀಗೆ ಸ್ತ್ರೀ ಮನ ಇಲ್ಲಿ ಪತಿಯೊಡನೆ ಮರ ತರದಲ್ಲಿ ರಮಿಸಿ ಮೋದಿಸಿ ನಿಯತ ಪತಿಪತ್ನಿಯರು ರಮಣ ಮಾಡಿದರೂ ದೋಷ ಅನ್ನೋದಿಲ್ಲ ಅವಳನ್ನ ದೂಷಣೆ ಮಾಡಬಾರದು ಎತ್ರ ನರಿಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ ಸ್ತ್ರೀಗೆ ಮನೆಯಲ್ಲಿ ಸುಖಭೋಗ ನೀಡುತ್ತಿದ್ದರೆ ಮಾತ್ರ ಅಲ್ಲಿ ದೇವತೆಗಳು ನೆಲೆಸ್ತಾರೆ ಅವಳನ್ನು ದಾಸಿ ಅಂತ ಎಂದು ಕಡೆಗಣಿಸ್ಬಾರ್ದು ಅಂತ ಶಾಸ್ತ್ರಕಾರರು ತಿಳಿಸ್ತಾರೆ ಮನುಸ್ಮೃತಿಕಾರ ಹೇಳ್ತಾನೆ ಗೃಹಿಣಿ ಗೃಹ ಮನೆಗೆ ಬೆಳಕಾಗಿರುವಂಥ ಹೆಣ್ಣು ಮನೆಯಲ್ಲಿ ದೌರ್ಜನ್ಯಕ್ಕೆ ಒಳಗಾಗಿ ಕಣ್ಣೀರು ಹಾಕಿದ್ರೆ ಮನೆ ಸರ್ವನಾಶ ಆಗತ್ತೆ ಅಂತ ಶಾಸ್ತ್ರಕಾರರು ಪ್ರಾಚೀನರು ಹರಿಸ್ತಾಯಿದ್ದಿದ್ದೆ ಹಾಗೆ ಧಾನ್ಯ ಧನಂ ಪಶು ಬಹುಪುತ್ರ ಲಾಭಂ ಶತ ಸಂವತ್ಸರಂ ಮನೆ ಬಹುಪುತ್ರ ಲಾಭದಿಂದ ನಂದ ಗೋಕುಲದಂತೆ ಇರಬೇಕು ಅಂತಲೇ ಪ್ರಾಚೀನರ ಹಾರೈಕೆ ಆಗಿರ್ತಿತ್ತು ಉತ್ತಮನಾಗಿರ್ತಕ್ಕಂಥ ಬಹುಪುತ್ರ ಸಂತತಿಗೆ ಉತ್ತಮ ಲಕ್ಷಣಗಳುಳ್ಳ ಸ್ತ್ರೀಯರನ್ನೇ ಮದುವೆ ಆಗಬೇಕು ಪತಿಯೊಡನೆ ಮನಬಂದ ತೆರದಲ್ಲಿ ರಮಿಸಿ ಅಂದರೆ ವಾಮದೇವ ಯಜ್ಞನ ಭಾವನೆಯಿಂದ ಅದು ಒಂದು ಯಜ್ಞ ಅಂತ ಗೌರವ ಭಾವನೆಯಿಂದ ನೋಡಬೇಕು ಅಂತ ಕೃತಿಪತಿ ಕಥಾಮೃತ ಸುಭೋಜನರಥ ಮಹಾತ್ಮರಿಗೆ ಕೃತಿಪತಿ ಅಂದರೆ ಕೃತಿದೇವಿಯ ಪತಿಯಾಗಿರುವಂಥ ಪ್ರದ್ಯುಮ್ನರೂಪಿ ಪರಮಾತ್ಮ ಮನ್ಮತನಲ್ಲಿ ಇವನ ಆವೇಶ ಇರೋದರಿಂದ ಅವನನ್ನು ಪ್ರದ್ಯುಮ್ನ ಹೆಸರಿನಿಂದ ಕರೀತಾರೆ ಪ್ರದ್ಯುಮ್ನ ರೂಪಿ ಪರಮಾತ್ಮನ ಕಥಾಮೃತವನ್ನು ಪುರುಷರಂತೆ ಸ್ತ್ರೀಯರು ಕೂಡ ಶ್ರವಣ ಮಾಡಿ ಆನಂದ ಪಡ್ತಾ ಇದ್ದರು ರುದ್ರದೇವರ ಪಾರ್ವತಿಯನ್ನು ತೊಡೆಯ ಮೇಲೆ ಕೂಡಿಸ್ಕೊಂಡು ಕಿವಿಯಲ್ಲಿ ರಾಮ ನಾಮಾಮೃತವನ್ನೇ ಉಪದೇಶ ಮಾಡ್ತಿದ್ರು ಹೀಗೆ ಪುಣ್ಯವತಿಯಾಗಿರ್ತಕ್ಕಂಥ ಸ್ತ್ರೀ ಪತಿಯಲ್ಲಿ ಭಗವಂತ ಇದ್ದಾನೆ ಅಂತ ಭಾವಿಸಿ ಅವನನ್ನು ವಾಮದೇವ ಯಜ್ಞದಿಂದ ಆರಾಧನೆ ಮಾಡಿದ್ರೆ ಅವಳು ಜಿತೇಂದ್ರಿಯಳು ಅಂತಲ್ಲೇ ಕಳಿಸ್ಕೊತಾಳೆ ಇಂತಹ ಮಹಾತ್ಮರಿಗೆ ದೋಷ ಸಮೂಹಗಳು ಸರ್ವತಃ ದೀಪ ಆಗೋದಿಲ್ಲ ಶಿಷ್ಯನಿಗೆ ಗುರುವಿನಂತೆ ಪುತ್ರನಿಗೆ ಪಿತಾ ಸತಿಗೆ ಪತಿ ಭಗವಂತನ ಆರಾಧನೆಗೆ ಮುಖ್ಯ ಪ್ರತಿಮೆ ಅಂತ ಈ ಸರ್ವ ಪ್ರತೀಕ ಸಂಧಿಯಲ್ಲಿ ತಿಳಿಸ್ತಾ ಇದ್ದಾರೆ ಆದ್ದರಿಂದ ಕೃತಿಪತಿ ಕಥಾಮೃತ ಸುಭೋಜನ ರಥ ಮಹಾತ್ಮರಿಗೆ ಇತರ ದೋಷ ಪ್ರತತಿಗಳು ಸಂಬಂಧಿಸುವುದೇ ಅಚ್ಯುತನ ದಾಸರಿಗೆ ಅಚ್ಯುತ ಅಂದರೆ ಚ್ಯುತಿರಹಿತನಾದವನು ಪರಮಾತ್ಮ ಅಂತಹ ಪರಮಾತ್ಮನ ದಾಸರಿಗೆ ಯಾವ ದೋಷಗಳು ಕೂಡ ಲೇಪ ಆಗೋದಿಲ್ಲ ನಾಶಗಳು ನಾಲ್ಕು ರೀತಿಯಾಗಿ ಅನಿತ್ಯತ್ವ ದೇಹಹಾನಿಹಿ ದುಃಖ ಪ್ರಾಪ್ತಿ ಅಪೂರ್ಣತ ನಾಶಶ್ಚತುರ್ವಿಧ ಪ್ರೋಕ್ತ ದದಭಾವೋ ಹರೇ ಸದ ಚತುರ್ವಿಧ ನಾಶ ರಹಿತನಾದೋನೇ ಪರಮಾತ್ಮ ಅಂತಹ ಭಗವಂತನ ದಾಸರು ಪತಿಯೊಡನೆ ಮನ ಬಂದ ತೆರದಲ್ಲಿ ರಮಿಸಿ ಮೋದಿಸಿ ಇಷ್ಟೆಲ್ಲ ಆದರೂ ಕೂಡ ಜಿತೇಂದ್ರಿಯಳು ಇಂದ್ರಿಯ ಸಾಧಿಸವಳು ಸಾಧಿಸಿದವಳು ಅಂತಲೇ ಕರೆಸಲ್ಪಡುತ್ತಾಳೆ ಹೊರತು ಅನ್ಯಥಾ ಅಲ್ಲ ಅಂತ ಹೇಳುತ್ತಾರೆ